ಆರು ಅದು ದೋಹದವೇ ಆಲಂಬಿನ ದೇವಿಯು ಈಗ ಹಗಲಿರುಳು ಎನ್ನದೇ ಮಡಿಮೈಲಿಗೆ ಯೋಚನೆ ಇಲ್ಲದೆ ಮಂತ್ರ ಜಪ ಮಾಡುತ್ತಿದ್ದಾಳೆ ಮಂತದ ಪ್ರಭಾವವಿರುವ ಆಕೆಗೆ ಏನು ನೋಡಿದರೂ ಒಂದು ತೇಜೋರಾಶಿ ಅಂತ ಕಾಣುತ್ತದೆ ಜೊತೆಗೆ ಇನ್ನೊಂದು ವಿಶೇಷವೆಂದರೆ ಯಾರೋ ಒಬ್ಬರು ಜೊತೆಯಲ್ಲಿ ಯಾವಾಗಲೂ ಇರುವಂತಿದೆ ಅವರು ಯಾರೋ ಎಂದು ತಿಳಿದುಕೊಳ್ಳಬೇಕೆಂಬ ಕುತೂಹಲವು ಆಕೆಗೆ ಆಗಾಗ ಬರುತ್ತದೆ ಆದರೆ ಆ ಕುತೂಹಲವು ಪ್ರಯತ್ನವಾಗುವುದರೊಳಗೆ ಮಾಘದ ಬಿಳಿಯ ಹಗುರು ಮೂಡುವುದಂತೆ ಹುಟ್ಟಿದಲ್ಲಿಯೇ ಕರಗಿ ಹೋಗುತ್ತದೆ ಆ ಭಾವನೆಯೇ ರಾತ್ರಿ ಹೊತ್ತು ಮಲಗಿಕೊಂಡಾಗ ಒಂದು ಸಣ್ಣ ಶಿಶು ಮಗುಲಲ್ಲಿ ಮಲಗಿದಂತೆ ಒಂದು ಭಾವನೆಯನ್ನು ಮೂಡಿಸುತ್ತದೆ ಥಟ್ಟನೆಯದಿ ಎಚ್ಚರವಾದಾಗ ಮಗು ಮಗುಲಲ್ಲಿ ಮಗುವಿಲ್ಲದಿರುವುದನ್ನು ಕೊಂಡು ಅತ್ತಿತ್ತ ನೋಡುವಂತಾಗುತ್ತದೆ ಅಗ್ನಿಪರಿಚರ್ಯೆ ಮಾಡುತ್ತಾ ಮೂಢಗಳನ್ನು ಇಡುವಾಗದಂತೂ ತಪ್ಪದೇ ಯಾರೋ ಅಮ್ಮ ಎನ್ನುತ್ತಾ ಸೆರಗು ತಿರುಗಿದಂತಾಗುತ್ತದೆ ಬೆಳಗೆದ್ದು ಮಡಿಯುಟ್ಟು ಮಡಿಯಿಟ್ಟುಕೊಂಡು ಬಂದು ಮೊಸರು ಪಡೆಯುವುದಕ್ಕೆ ಕುಳಿತಾಗ ಅಮ್ಮ ಆ ಹೊಸ ಬೆಣ್ಣೆಯನ್ನು ಇಷ್ಟು ಕೊಡಮ್ಮ ಎಂದು ಯಾರೋ ಕೇಳಿದರೆಂದು ಭಾಸವಾಗಿ ಬೆಣ್ಣೆಯಲ್ಲಿ ಬೆಣ್ಣೆಯ ಮುದ್ದೆಯಲ್ಲಿ ಅಷ್ಟು ಮುರಿದುಕೊಂಡು ಕೊಡುವುದಕ್ಕೆ ತಿರುಗಿ ಯಾರೂ ಇಲ್ಲದಿರುವುದನ್ನು ಕಂಡು ಭ್ರಾಂತಿ ಎಂದು ಕೊಳ್ಳುತ್ತಾಳೆ ಅಂತೂ ಆಕೆಗೆ ಈಗ ಸರ್ವೂ ಭರ್ತಿ ಸರ್ವವು ಪೂರ್ಣ ಲ್ಲಿ ಒಂದು ತುಂಬು ಹೀಗೆಯೇ ಅಶ್ವಯಜ ಮಾಸವು ಕಳೆಯಿತು ಕಾರ್ತಿಕವು ಬಂತು ಕಾರ್ತಿಕದೊಡನೆ ಆಲಂಬಿನಿ ದೇವಿಯೇ ತಾಯ್ದನದ ದಿನಗಳು ಹತ್ತಿರವಾದವು ಈಗ ಗರ್ಭವು ಚಲಿಸುವುದಿರಲಿ ತಾನು ಒಂದು ಸಹ ತಾನು ಒಂದು ಸಹ ಏನೋ ಮನಸ್ಸಿನಲ್ಲಿ ಮಂತ್ರವನ್ನು ಮರೆತರೆ ತೇಗು ಬಂದದಕ್ಕಿಂತ ಸ್ಪಷ್ಟವಾಗಿ ಒಳಗಿನಿಂದ ಪೂರ್ಣಮದ ಎಂದು ಮಂತ್ರ ಜಪ ಮಾಡಿದಂತೆ ಕೇಳಿಸುತ್ತದೆ ವೃದ್ಧೆಯರಾಗಿ ಎಂಟು ಹತ್ತು ಮಕ್ಕಳು ಪಡೆದವರನ್ನು ಇದೇನು ಎಂದು ಕೇಳಿದಳು ಅವರು ನಗುತ್ತಾ ತಾಯಿ ಆಲಂಬಿ ಇದೇನೋ ವಿಚಿತ್ರವನ್ನು ಹೇಳುತ್ತಿದ್ದೀಯೇ ನಾವು ಹಿರಿಯರು ಹೇಳಿದು ಕೇಳಿದ್ದೇವೆ ಮಹಾಪುರುಷರು ಗರ್ಭಕ್ಕೆ ಬಂದಾಗ ಹೀಗಾಗುವುದೆಂದು ಆದರೆ ಅನುಭವಿಸಿರಲಿಲ್ಲ ನೀನು ಹೇಳುವುದನ್ನು ಕೇಳಿದರೆ ಇಂದಿನ ಕಿರಿಯರ ಮಾತು ನೆನಪಾಗುತ್ತದೆ ಏನಾದರೂ ಆಗಲಿ ನೀನು ಕೋಪ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳುತ್ತೇನೆ ನಿನ್ನ ಬಸರು ನೋಡಿದರೆ ನಿನಗೆ ಈ ಸಲ ಅವಳಿ ಜವಳಿ ಮಕ್ಕಳಾಗುವುದೋ ಎನಿಸುತ್ತದೆ ಏನಾದರೂ ಆಗಲಿ ದೇವರ ದಯೆಯಿಂದ ಕಾಳು ಬೇರೆ ಹೊಟ್ಟು ಬೇರೆಯಾಗಿ ನೀವು ತಾಯಿ ಮಕ್ಕಳು ಸುಖವಾಗಿರುವುದನ್ನು ಕಂಡರೆ ಅದೇ ನಮ್ಮ ಭಾಗ್ಯ ಎನ್ನುವರು ಅವಳ ತಾಯಿಗೆ ಈ ಬಸರು ಇಷ್ಟು ದೊಡ್ಡದಾಗಿ ಕಾಣುತ್ತದೆ ಇದರಲ್ಲಷ್ಟು ದೊಡ್ಡ ಮಗುವಿದೆಯೋ ಆಲಂಬಿನಿ ಆ ಮಗವನ್ನು ಹೆದರು ಹೆರುವುದಾದರೂ ಹೇಗೋ ಎಂದು ಒಂದು ಸಣ್ಣ ಕಳವಳ ಆದರೇನು ಅವಳು ದಿನವೂ ದಿನವೂ ಶ್ರದ್ಧೆಯಿಂದ ಸೇವೆ ಮಾಡುವ ಶಗ್ನೇಶ್ವರನು ಅವಳ ಕೈಬಿಡುವುದಿಲ್ಲ ಎಂದು ತರ್ಕಾತೀತವಾದ ಒಂದು ದೃಢ ವಿಶ್ವ ಒಂದು ದಿನ ದೇವರಾತನು ನಡುಮನೆಯಲ್ಲಿ ಯಾವುದೋ ಗ್ರಂಥಾಲೋಚನೆಯಲ್ಲಿದ್ದನು ಹಠಾತ್ ಆಗಿ ಕಾರ್ತಿಕ ಸೂರ್ಯ ಸಪ್ತಮಿಯ ನೆನಪಾಯಿತು ಅಂದು ಏನು ವಿಶೇಷ ಎಂದು ದೀರ್ಘ ಯೋಚನೆ ಮಾಡಿದರೂ ಬಗೆ ಕೊನೆಗೆ ಅಷ್ಟು ದೀರ್ಘಕಾಲ ಯೋಚನೆ ಮಾಡಿದ ಮೇಲೆ ಜಾಜ್ಞವಲ್ಚ ಹಿಂದೆ ಹಿಡಿದಿದ್ದು ನೆನಪಾಯಿತು ತಟ್ಟನೆದ್ದು ಹೆಂಡತಿಯನ್ನು ಹುಡುಕಿಕೊಂಡು ಹೋದನು ಆಕೆಯನ್ನು ಕಂಡು ನಾಳಿದ್ದು ಸಪ್ತಮಿ ಗುರುವಾರ ಆ ದಿನ ನೀನು ತಾಯಿಯಾಗುವೆ ಎಂದನು ಆಕೆಯು ಸಹಜವಾದ ಲಜ್ಜೆಯಿಂದ ತಲೆ ಬಗ್ಗಿಸಿದಳು ದೇವರಾತನು ಲಜ್ಜಾಸುಂದರಾದ ಆ ಪತ್ನಿಯನ್ನು ಸಂಭಾಳಿಸುತ್ತಾ ಆಲಂಬಿ ನೀನು ನನಗೊಂದು ವರವನ್ನು ಕೊಡಬೇಕು ಎಂದು ಪ್ರಾರ್ಥಿಸಿದನು ಆಕೆಯು ನೀರರು ನೀರವರಾಗಿ ತಲೆಯನ್ನೆತ್ತಿ ನೋಡಿದಳು ನೀನು ನನ್ನನ್ನು ಪ್ರಾರ್ಥಿಸುವುದೇ ಎಂದು ಭರ್ಸನದಿಂದ ಕೂಡಿದ ಕಟಾಕ್ಷವನ್ನು ಆತನ ಕಡೆಗೆ ಬೀರಿ ಏನು ಎಂದು ಕೇಳಿದಳು ಗಂಡನು ಹೆಂಗಸಗಿಂತ ನಾಚಿಕೆ ಪಟ್ಟಿಕೊಳ್ಳುತ್ತಾ ನೀನು ಹೆತ್ತು ಮಗುವಿಗೆ ಜನಕ ಜನನವಾಗಬೇಕು ಮೇಧಾಜನವಾಗಬೇಕು ಅದು ಗರ್ಭನಾಶ್ ಗರ್ಭನಾಶ ಛೇದಕ್ಕಿಂತ ಮುಂಚಿತವಾಗಿ ಗರ್ಭನಾಶ ಛೇದಕ್ಕಿಂತ ಮುಂಚಿತವಾಗಿ ಅವಕಾಶ ಕೊಡಬೇಕು ಎಂದನು ಮಡದಿಯು ನೀವು ಹೇಳುವುದು ಎಷ್ಟು ಚೆನ್ನಾಗಿದೆ ಸೂಲುಗಿತಿಯನ್ನು ಏನು ಮಾಡುವುದು ಸಾಧ್ಯವೇ ನೀವೇ ಹೇಳಿ ಎಂದಳು ಆ ಮಾತಿನಲ್ಲಿ ತಾನು ಒಪ್ಪಿದರೂ ಅದು ನಡೆಯುವುದಿಲ್ಲ ಸಾಧ್ಯವಿಲ್ಲ ಎಂಬ ನಿರ್ಧಾರ ತುಂಬಿತ್ತು ಆಚಾರ್ಯನು ಮಡದಿಯನ್ನು ಕರೆದುಕೊಂಡು ನದಿನ ನಡುಮನೆಗೆ ಬಂದನು ಅಲ್ಲಿ ತಾನೊಂದು ವೇತ್ರಾಸನದ ಮೇಲೆ ಕುಳಿತು ಮಗಲಲ್ಲಿ ಇನ್ನೊಂದು ವೇತ್ರಾಸನವನ್ನು ಎಳೆದು ಹಾಕಿಕೊಂಡು ಹೆಂಡತಿಯನ್ನು ಅದರ ಮೇಲೆ ಬಲವಂತವಾಗಿ ಕುರುಳರಿಸಿ ಕೇಳು ಎಂದು ಹೇಳತೊಡಗಿದನು ಈ ಜಗತ್ತು ಅಗ್ನಿಷ್ಠೋಮಾತ್ಮಕವಾದುದು ಇದರಲ್ಲಿರುವ ಪ್ರಾಣಿಗಳನ್ನು ಖನಿಜ ಉದ್ಬೀಜ ಅಂತಜ ಜರಾಯುಜ ಎಂದು ನಾಲ್ಕು ವಿಧವಾಗಿ ವರ್ಗೀಕರಿಸಿದ್ದರೂ ವಾಸವರಾಗಿ ಎಲ್ಲರೂ ಎಲ್ಲವೂ ಜರಾಯುಜಗಳೇ ಎಂದರೆ ಒಂದು ಪೊರೆಯ ಚೀಲದಲ್ಲಿ ಬೆಳೆದವೆ ಮಿಕ್ಕ ಮೂರು ಗರ್ಭವನ್ನು ಬಿಟ್ಟು ಬಂದ ಮೇಲೆ ಬೆಳೆಯುವುದು ಆದರೆ ಬೀಜವನ್ನು ತಾಯಿಯ ಗರ್ಭಿ ತಾಯಿಯು ತನ್ನ ಗರ್ಭದಲ್ಲಿಟ್ಟು ಅದನ್ನು ತನ್ನ ಅಂಗ ಅಂಗಕ್ಕಿಂತಲೂ ಹೆಚ್ಚಾಗಿ ಅಭಿಮಾನಿಸಿ ತನ್ನ ರಕ್ತ ಕೊಟ್ಟು ಅದನ್ನು ಪೋಷಿಸಿ ಸರ್ವಾವಯವ ವಿಶಿಷ್ಟವಾಗಿ ತಂದೆ ತಾಯಿಗಳಂತೆಯೇ ಇರುವ ಪ್ರಾಣಿಯನ್ನಾಗಿ ಮಾಡುವಳು ನಾಳಚ್ಛೇದವಾಗುವವರೆಗೂ ಆ ಮಗುವಿಗೆ ವ್ಯಕ್ತಿತ್ವವು ಬರುವುದಿಲ್ಲ ಹಾಗೆ ಆ ಮಗುವು ಪ್ರತ್ಯೇಕ ವ್ಯಕ್ತಿಯಾಗುವುದಕ್ಕಿಂತ ಮುಂಚೆ ತಂದೆಯಾದವನು ಬಂದು ಆ ಮಗುವಿಗೆ ಬಲಭುಜವನ್ನು ಮುಟ್ಟಿ ವಿಹಿತವಾಗಿರುವ ಮಂತ್ರೋಚ್ಚಾರಣ ಮಾಡಿದರೆ ಆ ಮಗುವಿನ ಮನಸ್ಸು ಬುದ್ಧಿಯು ತಂದೆಯ ಮನೋಬುದ್ದಿಗಳ ಮಟ್ಟಕ್ಕೆ ಬರುವುದು ಅಲ್ಲಿಂದ ಮುಂದೆ ಬೆಳೆಯುವ ಮಗುವಿನ ಜೊತೆಯಲ್ಲಿ ಅವು ಬೆಳೆಯುವವು ಈಗ ದೋಹದ ದೋಹದ ಮಾಡಿ ಬೆಳೆದ ಮರದ ಬೆಳವಣಿಗೆಯ ಫಲವನ್ನು ಪಡೆದುಕೊಳ್ಳುವಂತೆ ಇದು ಆದ್ದರಿಂದ ನನ್ನ ವಂಶದ ಏಳಿಗೆಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ವಂಶಭೂಷಣನಾದ ಮಗುವನ್ನು ಕೊಡುವ ತಾಯಿಯಾದ ನಿನ್ನನ್ನು ಈ ವರವನ್ನು ಕೇಳಿದೆ ಆಯಿತು ಬಲಭುಜವೆಂದಿರಲ್ಲ ಅದೇನು ದೇವತೆಗಳು ದೇಹದೊಳಗಕ್ಕೆ ದೇಹದೊಳಕ್ಕೆ ಪ್ರವೇಶಿಸುವುದು ಬಲಭುಜದಿಂದಲೇ ಈ ದೇಹವು ಯಜ್ಞ ಮಹಾಯಜ್ಞಗಳಿಂದ ಬ್ರಾಹ್ಮಣವಾಗುವುದು ಹಾಗೆ ಆದಾಗ ದೇಹದಲ್ಲಿ ಎಲ್ಲೆಂದರಲ್ಲಿ ದೇವತೆಗಳನ್ನು ಕಾಣಬಹುದು ಹಾಗೆ ದೇಹವು ದೇವಾಯತನ ದೇವಾಯತನವಾಗುವವರೆಗೂ ಆವಾಹಿಸುವ ಅವಶ್ಯಕತೆಯು ಉಂಟು ಆ ವಾಹನವು ಆ ಬಲಭುಜ ಬಲಭುಜವನ್ನು ಮುಟ್ಟಿಯೇ ಆಗಬೇಕು ಹಾಗೆ ನಿನಗೆ ಅದನ್ನು ನೋಡಬೇಕೆಂಬ ಕುತೂಹಲವಿದ್ದರೆ ನಾವು ಅಷ್ಟಕಾಶ್ರಾದ್ದ ಮಾಡುವುದಿಲ್ಲ ಎಂದು ಜ್ಞಾಪಿಸು ವಿಶ್ವದೇವರು ಬಂದು ಬ್ರಾಹ್ಮಣನಲ್ಲಿ ಇರುವುದನ್ನು ಕಾರ್ಯಾಂತರದಲ್ಲಿ ಬಿಟ್ಟು ಎದ್ದು ಹೋಗುವುದನ್ನು ತೋರಿಸುವೆನು ಈ ಕರ್ಮವನ್ನು ಮಾಡಿದಿದ್ದರೆ ಏನಾಗುವುದು ನಮ್ಮ ಮಗು ವಿಶಿಷ್ಟ ಲಕ್ಷಣಗಳನ್ನು ಪಡೆಯುವುದಕ್ಕೆ ಬದಲಾಗಿ ತನ್ನ ಪೂರ್ವ ಶ್ವಾಸನೆಗಳಿಗೆ ಅನುಸಾರವಾಗಿ ಬೆಳೆದು ತನ್ನ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳುವನು ಈಗ ನಾನು ಈ ಕರ್ಮವನ್ನು ಮಾಡಲಿಲ್ಲ ಎಂದುಕೋ ನಿನ್ನ ಮಗನು ನಮ್ಮ ವಂಶಕ್ಕೆ ತಕ್ಕಂತೆ ಕರ್ಮಠನಾಗಿ ಬಾಳುವ ಬದಲು ಇಂದೇನೋ ಆಗಬಹುದು ನಾವು ಅರಮನೆಗೆ ಹೋಗುವುದುಂಟು ಆದರೆ ರಾಜಾನುಗ್ರಹವನ್ನು ಯಾಚಿಸಿ ಅಲ್ಲ ರಾಜನನ್ನು ಅನುಗ್ರಹಿಸುವುದಕ್ಕೆ ಆಗ ಹೀಗಿರುವುದು ತಪ್ಪಿ ಬೇರೆಯಾಗಬಹುದು ಅದರಿಂದ ಹಾಗೆ ಬಿಂಗಿಸುವುದನ್ನು ನೋಡಲಾರದೆ ನಿನ್ನನ್ನು ಕೇಳಿಕೊಂಡೆ ನೀನು ಸರ್ವಥಾ ಒಪ್ಪಬೇಕು ನಿನ್ನ ಮಗನು ತಪೋಲೋಕದಿಂದ ಬಂದವನು ಸಾಲದೆ ನಿನ್ನಿಂದ ಹಗಲು ಇರುಳು ಪೂರ್ಣಮದ ಎಂಬ ಮಂತ್ರವನ್ನು ಜಪ ಮಾಡಿಸುತ್ತಾ ಪೂರ್ಣ ಧ್ಯಾನದಲ್ಲಿರುವನು ಪೂರ್ಣ ಧ್ಯಾನದಲ್ಲಿರುವವನು ಅವನಿಗೆ ಮೇಧಾಜನನವಾಗದೆ ಹೋದರೆ ಅವನ ಕರ್ಮಶ್ರದ್ಧೆಯು ಸಡಿಲವಾಗಿ ಅವನು ಹುಟ್ಟುವಾಗಲೇ ಬ್ರಹ್ಮಜ್ಞನಾಗಿ ಹುಟ್ಟುವುದರಿಂದ ಹಾಗೆಯೇ ಬೆಳೆದು ಸನ್ಯಾಸಿಯಾಗಬಹುದು ಹಾಗಾಗಬಾರದು ಕರ್ಮಠರ ವಂಶದಲ್ಲಿ ಕರ್ಮಲೋಕವಾಗಬಾರದೆಂಬ ಎಂಬುದು ಈ ಪ್ರಾರ್ಥನೆ ಆಲಂಬಿನಿಯವನು ಎಂದೂ ಯಾವುದೇ ರೀತಿಯಲ್ಲೂ ಗಂಡನ ಮಾತಿಗೆ ಪ್ರತಿ ಹೇಳಿದವಳಲ್ಲ ಇಂದು ಆತನು ಸ್ತ್ರೀ ಸಹಜವಾದ ಲಜ್ಜೆಯನ್ನು ತ್ಯಜಿಸಿ ವರ್ತಿಸಬೇಕೆಂದು ಪ್ರಾರ್ಥನೆ ಮಾಡುತ್ತಿದ್ದಾನೆ ಹ್ಞೂ ಎಂದರೆ ಹ್ಞೂ ಎಂದರೆ ತನ್ನ ಸ್ತ್ರೀತ್ವ ಸ್ತ್ರೀತ್ವವು ಅಪರಾಧವೆಂದು ಹೋದವು ಹ್ಞೂ ಹ್ಞೂ ಎಂದರೆ ಏನು ಮಾಡಬೇಕು ಆಕೆಯು ಒಂದು ಯೋಚಿಸಿದರು ಗಂಡನು ಹೇಳುತ್ತಿರುವುದು ಸರಿ ಗಂಡನ ಮನೆತನವು ಕರ್ಮಕ್ಕೆ ಹೆಸರಾದು ಹತ್ತೇ ಜನ ಶಿಷ್ಯರನ್ನು ಮನೆಯಲ್ಲಿಟ್ಟುಕೊಂಡು ಅಧ್ಯಾಪನಾದಿಗಳನ್ನು ನಡೆಸುತ್ತಿದ್ದರು ಆಚಾರ್ಯಂಬ ಪ್ರಾಶಸ್ತ್ಯಕ್ಕೆ ಪಾತ್ರವಾದುದು ದೇಶ ವಿದೇಶಗಳಲ್ಲೂ ಆಚಾರ್ಯ ದೇವರಾತನ ಅಧೈರ್ಯವೆಂದರೆ ಅಧ್ವೈರ್ಯ ದೇವರಾತನ ಅಧ್ವರ್ಯವೆಂಬ ದೇವರಾತನ ಅಧ್ವೈರ್ಯವ ಎಂದರೆ ಮಿಕ್ಕವ ಮಿಕ್ಕವರೆಲ್ಲರೂ ಭ್ರಹ್ಮೇ ಬದಲಾದ ಕಣ್ಣಾಗಿ ಅತ್ವರ್ಜವನ್ನು ನಡೆಸುವುದನ್ನು ಅಧ್ವರ್ಯವನ್ನು ಆಚಾರ್ಯನು ವಹಿಸಿದನೆಂದರೆ ತನ್ನ ಇಷ್ಟಸಿದಿಯೋ ಆಯ್ತೆಂದೇ ನಂಬುವ ಯಜಮಾನರು ಅನೇಕರನ್ನು ಕಣ್ಣಾರ ಕಂಡಿದ್ದವಳು ಈಗ ಈತನೇ ಪ್ರಾರ್ಥಿಸುತ್ತಿರುವಾಗ ಇಲ್ಲವೆನ್ನುವುದಂತೂ ತನಗೆ ಲಜ್ಜೆಯಿಂದ ಪ್ರಾಣವೇ ಹೋದಂತಾದರೂ ಚಿಂತೆ ಇಲ್ಲ ಗಂಡನ ಮನೆತನದ ಯಶಸ್ಸನ್ನು ಕಾಪಾಡಿಯೋ ತೀರಿಸಬೇಕು ಎಂದು ದೃಢ ನಿಶ್ಚಯಕ್ಕೆ ಬಂದಳು ಆಗಬಹುದು ಆದರೆ ಸುಲಗಿತ್ತಿ ಇರುವವಳಲ್ಲ ಎಂದಳು ಆದರೆ ಸೂರ್ಯಗಿತಿ ಇರುವಳಲ್ಲ ಎಂದಳು ದೇವರಾತನು ಹೇಳಿದನು ನೀನು ಒಪ್ಪಿದೆ ಇನ್ನು ಸೂಲ್ಗಿತೆಯ ವಿಚಾರ ಬಿಡು ಇವತ್ತು ಇನ್ನು ಚತುರ್ಥಿ ಇನ್ನೂ ಮೂರು ದಿನವಿದೆ ಅಷ್ಟರಲ್ಲಿ ಆಕೆಗೆ ಕರ್ಮಸ್ವರೂಪವನ್ನು ತಿಳಿಯ ಹೇಳಿ ಜನನವಾಗುತ್ತಲೂ ಇನ್ನೊಂದು ಗಳಿಗೆ ಈಚೆ ಬರಬೇಕು ಎಂದು ಹೇಳುತ್ತಿರುವುದು ಹೇಳಿರುವುದು ಆಲಿಂಬರಿಗೆ ಅದು ಅಷ್ಟು ಸುಲಭ ಸಾಧ್ಯವಾಗಿ ತೋರಲಿಲ್ಲ ಆದರೆ ಅದಕ್ಕಾಗಿ ತಾನೇಕೆ ಹೀಗೆ ಹಿಂದೆ ಹಿರಿಯಬೇಕು ಏನಾದರೂ ಅದನ್ನು ಅವರಿಗೆ ಕಟ್ಟಿದರಾಯಿತು ಎಂದು ಆ ಕೆಲಸವನ್ನು ನೀವೇ ಮಾಡಬೇಕು ನಂದ ಸಾಧ್ಯವಿಲ್ಲ ಎಂದಳು ನೋಡು ಮರೆತಿದ್ದೆ ನಿಮ್ಮ ತಾಯಿಯವರ ನಿಮ್ಮ ತಾಯಿಯವರು ಬಚ್ಚಳು ಬಸಿರು ಎಂದು ಆಗಲೇ ಬಂದಿದ್ದಾರೆ ಅವರಿಗೆ ಕರ್ಮಸ್ವರೂಪವನ್ನು ಅದರ ಫಲವನ್ನು ತಿಳಿಸು ಮಿಕ್ಕುದನ್ನು ಅವರು ನೋಡಿಕೊಳ್ಳುತ್ತಾರೆ ಆಲಿಂಬಿನಿಗೆ ಆ ಮಾತು ಸರಿ ಆಗಬಹುದು ಎಂದಳು ಗಂಡ ಹೆಂಡತಿ ಇಬ್ಬರು ಹೊತ್ತಿದ ಭಾರವನ್ನು ಇಳಿಸಿದಂತಾಯಿತು ಇಬ್ಬರಿಗೂ ಹೊತ್ತಿದ ಭಾರವನ್ನು ಇಳಿಸಿದಂತಾಯಿತು ಆಲಿಂಬಿನಿಗೆ ಏನೋ ಜ್ಞಾಪಕ ಬಂದು ಹೋಗುತ್ತಿದ್ದಳು ತಿರುಗಿ ನಿಂತು ಗಂಡನನ್ನು ಕೇಳಿದಳು ಜನನವಾದ ಮೇಲೆ ಭದ್ರಂ ಕರ್ಣೇ ಎಂಬ ಮಂತ್ರವನ್ನು ಉಪದೇಶ ಮಾಡುವ ಈ ಕಾರ್ಯವಾಗುವುದಿಲ್ಲವೋ ದೇವರಾತನು ತುತ್ತಿಯ ನಗವನ್ನು ನಗುತ್ತಾ ನಾನು ಹೇಳಿದ ಕರ್ಮವು ಬೀಜ ಮಂತ್ರ ಜಪಾದಿಗಳು ಅದಕ್ಕೆ ಗೊಬ್ಬರ ಎಂದನು ಎಂದತಿಯೋ ಆ ಮಾತನ್ನು ಒಪ್ಪಿಕೊಂಡು ಹೊರಟು ಹೋದಳು